ಶಿವಪೂಜೆ ನಾರಾಯಣಪ್ಪನವರು ಈ ಹಿಂದೆ ನನ್ನ ಮಾತಾಮಹಿ ಸಾಕಮ್ಮನವ ನಮ್ಮ ಸಾಕಮ್ಮನವರನ್ನು ಕುರಿತು ಒಂದು ಮಾತು ಹೇಳಿದ್ದೇನೆ ಆಕೆ ಯಜಮಾನರು ನಾರಾಯಣಪ್ಪನವರು ಇವರಿಗೆ ಮುಳಬಾಗಿಲು ಪ್ರಾಂತ್ಯಕ್ಕೆ ವರ್ಗವಾದದ್ದು ಹೇಗೋ ಮೊದಲೋ ಅವರು ಎಲ್ಲಿ ಚಾಕರಿಯಲ್ಲಿದ್ದರೋ ಅದು ನನಗೆ ಗೊತ್ತಿಲ್ಲ ಅವರು ಮುಳಬಾಗಿಲು ತಾಲೂಕು ಬೈಕೂರು ಹೋಬಳಿಯ ಶೇಕದಾರರಾಗಿ ಬಂದರು ಆ ಕಾಲದಲ್ಲಿ ಅವರು ನಮ್ಮ ಸ್ವಜನವೆಂದು ನನ್ನ ಹಿರಿಯರಿಗೆ ತಿಳಿದಂತಿಲ್ಲ ಸ್ವಲ್ಪ ಕಾಲದ ಮೇಲೆ ಹಿಂದೆ ಹೇಳಿದ ತಿಪ್ಪದೊಡ್ಡಿ ಸಂಜೀವಯ್ಯನವರ ಮೊಕದ್ದಮೆಯ ಸಂದರ್ಭದಲ್ಲಿ ಗುಂಜೂರು ನಾರಾಯಣಪ್ಪನವರು ಲಾಯ ಶೇಷಗಿರಿಯೇ ಶೇಷಗಿರಯ್ಯನವರನ್ನು ಕಾಣಬೇಕಾದದ್ದು ಒದಗಿ ಬಂತು ಆಗಲೇ ಅವರಿಬ್ಬರಿಗೂ ಮೊದಲ ಪರಿಚಯ ನನ್ನ ತಾತ ಶೇಷಗಿರಿಯಪ್ಪನವರಿಗೆ ನಾರಾಯಣಪ್ಪನವರ ವಿಷಯದಲ್ಲಿ ಮೊದಲು ಅಷ್ಟು ಆಧಾರವಿರಲಿಲ್ಲ ನಾರಾಯಣಪ್ಪನವರು ಲೋಬಿ ಎಂದು ಭಾವಿಸಿಕೊಂಡಿದ್ದರು ಅವರ ಬಟ್ಟೆಬರೆ ಮಾಸಲು ಮಾಸಲಾಗಿ ಹರಕು ಹರಕಾಗಿತ್ತಂತೆ ಕೋರ್ಟಿನ ತೋಳುಗಳ ಮುಂಭಾಗ ಜೂಲು ಜೂಲಾಗಿತ್ತಂತೆ ಈ ರೂಪವೇಷಗಳ ಅತಿಸಾಮಾನ್ಯತೆಯೇ ಶಶಿಗಿರಿಯಪ್ಪನವರ ಮನಸ್ಸಿನಲ್ಲಿ ಒಂದು ಪ್ರಜುಡಿಸ್ ಪೂರ್ವ ವಿರೋಧ ಹುಟ್ಟಿದ್ದಕ್ಕೆ ಕಾರಣ ಎಂದು ನನ್ನ ಅಜ್ಜಿ ಹೇಳುತ್ತಿದ್ದುದುಂಟು ಆದರ ತಾತ್ಪರ್ಯ ನನ್ನ ಕಡೆಯವರನ್ನು ಹಂಗಿಸುವುದಷ್ಟೇ ಆಗಿದ್ದಿರಬಹುದು ನಾರಾಯಣಪ್ಪನವರು ಗುಣದಿಂದ ಉತ್ತಮರೆಂಬುದು ಕಾಲಕ್ರಮದಲ್ಲಿ ನನ್ನ ತಾತಂದರಿಗೆ ತಿಳಿದು ಬಂತು ನಾರಾಯಣಪ್ಪನವರು ಕಾರ್ಯದಕ್ಷರು, ಪ್ರಾಮಾಣಿಕರು ಜನಾನುರಾಗಿಗಳು ಅವರ ವಿಷಯ ನನಗೆ ಇನ್ನೇನು ಹೆಚ್ಚಾಗಿ ತಿಳಿಯದು ಸೂರ್ಯೋಪಾಸನೆ ನಾರಾಯಣಪ್ಪನವರಿಗೆ ಅವರ ಚಿಕ್ಕ ವಯಸ್ಸಿನಲ್ಲಿ ಮೂರ್ಛೆ ಬರುತ್ತಿತ್ತಂತೆ ಆಗ ಯಾರೋ ಒಬ್ಬರು ಅವರಿಗೆ ಸೂರ್ಯೋಪಾಸನೆಯನ್ನು ಉಪದೇಶ ಮಾಡಿದರಂತೆ ಅದರಂತೆ ನಾರಾಯಣಪ್ಪನವರು ಪ್ರತಿದಿನ ದಿವಸವೂ ಒಂದು ದಿನ ತಪ್ಪದೆ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರು ಅವರು ಎಲ್ಲಿರಲಿ ಸರ್ಕೀಟಿನಲ್ಲಿರಲಿ ಕಸಬೆಯಲ್ಲಿರಲಿ ಸೂರ್ಯೋದಯವಾಗುವ ವೇಳೆಗೆ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರು ತ್ರೋಚಕಲ್ಪವೆಂಬ ವಿಧಾನದಲ್ಲಿ ಇದರ ಮುಖ್ಯಮಂತ್ರ ಉದ್ಯದ್ ಆದ್ಯನ್ ಆದ್ಯಮಿತ್ರಮಹ ಎಂದು ಆರಂಭವಾಗುತ್ತದೆ ಈ ನಿತ್ಯಾನುಷಾನಕ್ಕಾಗಿ ದೇವತಾರ್ಚನೆ ಪರಿಕರಗಳನ್ನು ನಾರಾಯಣಪ್ಪನವರು ತಮ್ಮ ಕುದುರೆಯ ಮೇಲಿನ ಕಂಠಾಡಿಯಲ್ಲಿ ಇರಿಸಿಕೊಂಡಿರುತ್ತಿದ್ದರು ಒಂದು ತಾಮ್ರದ ಸೂರ್ಯಚಕ್ರ ಅದರ ವ್ಯಾಸ ಐದರಿಂದ ಆರು ಅಂಗುಳವಿರಬಹುದು ತಾಮ್ರದ ಪಂಚಪಾತ್ರೆಗಳು ದೊಡ್ಡದು ನಡುಬೆಟ್ಟದ ನಡುಬೆಟ್ಟಷ್ಟು ಎತ್ತರವಾದದ್ದು ಇನ್ನೊಂದು ಕಿರುಬೇಳಿನಷ್ಟು ಈ ಪಾತ್ರೆಗಳ ಕಲಶವನ್ನು ಇರಿಸುವುದಕ್ಕಾಗಿ ಎರಡು ಸಣ್ಣ ಸಣ್ಣ ಕಿತ್ತಳೆ ತಗಡು ಹೊದಿಸಿದ ಮಣೆಗಳು ಅಂಗೈಯಗಲದವು ಒಂದು ಸಣ್ಣ ಶಂಕ ಅದಕ್ಕೆ ತಕ್ಕ ಕೂರ್ಮಾಸನ ಒಂದು ಸಣ್ಣ ಗಂಟೆ ಇವೆ ಮೊದಲಾದ ಪರಿಕರಗಳು ಇವು ಒಂದು ಬೆತ್ತದ ಬುಟ್ಟಿಯಲ್ಲಿ ಇನ್ನೊಂದು ಸಣ್ಣ ಬುಟ್ಟಿಯಲ್ಲಿ ಒಂದು ಬೆಲ್ಲದ ಗಡ್ಡೆ ಒಂದು ಬಿಲ್ವ ಕಾಯಲ್ಲಿ ಕಾಯಲ್ಲಿ ವಿಭೂತಿ ಇಷ್ಟು ಸಾಮಾನುಗಳು ನಾರಾಯಣಪ್ಪನವರ ಹಸುಬಿ ಸಂಚಿಯಲ್ಲಿ ಯಾವಾಗಲೂ ಇರುತ್ತಿದ್ದವು ನಿತ್ಯಾನುಷ್ಠಾನ ಅವರು ಹಳ್ಳಿಗಳಿಗೆ ಪದೇ ಪದೇ ಹೋಗಬೇಕಾಗಿತ್ತಷ್ಟೆ ವಾರಕ್ಕೆ ಮೂರು ನಾಲ್ಕು ಸಾರಿ ಹಾಗೆ ಪ್ರಯಾಣ ಮಾಡುತ್ತಿದ್ದಾಗ ಸೂರ್ಯೋದಯ ಕಾಲದಲ್ಲಿ ಎಲ್ಲಿ ಕೊಳವೋ ಬಾವಿಯೋ ನಿರ್ಮಲವಾದದ್ದು ಕಾಣಿಸಿದರೆ ಅಲ್ಲಿ ಕುದುರೆಯಿಂದಿಳಿದು ಪೂಜೆಯ ಸಾಮಾನುಗಳನ್ನು ಹೊರಕೆ ತೆಗೆದು ಸ್ನಾನ ನಂತರ ಸಂಧ್ಯಾ ಮಾಡಿ ಸೂರ್ಯ ಪೂಜೆಯಾದ ಬಳಿಕ ಹನ್ನೆರಡು ನಮಸ್ಕಾರ ಮಾಡೋದು ಬೇರೆ ಏನೋ ಸಿಕ್ಕದಿದ್ದರೆ ನೈವೇದ್ಯಕ್ಕಾಗಿ ಬೆಲ್ಲದ ಗಡ್ಡೆ ರಾತ್ರಿ ಉಪವಾಸ ಮಾಘಮಾಸದಲ್ಲಿ ಬಾನುವಾರ ಭಾನುವಾರವು ಪೂಜೆಯ ಜೊತೆಗೆ ಪ್ರಾಮಣ ಭೋಜನ ರಥಸಪ್ತಮಿಯ ದಿನ ಸಂತರ್ಪಣೆ ಇಷ್ಟನ್ನು ಅವರು ನಡೆಸುತ್ತಿದ್ದರು ಇದು ಪ್ರಾರಂಭವಾದ ಮೇಲೆ ಅವರಿಗೆ ಮೂರ್ಛೆ ರೋಗದ ಭಯವೇ ಇರಲಿಲ್ಲ ಅವರ ಅನಂತರ ಅವರ ಹೆಂಡತಿ ನನ್ನ ಅಜ್ಜಿ ಸಾಕಮ್ಮನವರು ಆ ಸಂಪ್ರದಾಯವನ್ನು ಉಳಿಸಿದ್ದರು ಅವರು ಅಪಕ್ವ ಭಾನುವಾರ ಎಂಬ ವ್ರತವನ್ನು ಆಚರಣೆಯಲ್ಲಿಟ್ಟುಕೊಂಡಿದ್ದರು ಮಾಘ ಭಾನುವಾರಗಳಲ್ಲಿ ಇಬ್ಬರು ಮೂವರು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಡುತ್ತಿದ್ದರು ರಥಸಪ್ತಮಿಯ ದಿವಸ ಕೊಂಚ ಭಾರಿಯಾದ ಸಂತರ್ಪಣೆ ನಡೆಸುತ್ತಿದ್ದರು ಸಂತರ್ಪಣೆಗಾಗಿ ಪಾಯಸ ಮಾಡುತ್ತಿದ್ದ ಕೊಳದಪ್ಪಲೆ ಈಗಲೂ ನನ್ನ ಮನೆಯಲ್ಲಿದೆ ಆದರೆ ಪಾಯಸಕ್ಕಾಗಿ ಅಲ್ಲ ಅದರಲ್ಲಿ ತುಂಬುವಷ್ಟು ಹಾಲಿನ ಮಾತಿರಲಿ ಅಷ್ಟು ನೀರು ನಮಗೆ ಕಷ್ಟದ ಮಾತಾಗಿದೆ ನಾರಾಯಣಪ್ಪನವರ ದೇವತಾರ್ಚನೆಯ ವಸ್ತುಗಳು ಸೂರ್ಯಚಕ್ರ ಮೊದಲಾದವು ಮನ್ನೆ ಮನೆಯವರೆಗೂ ನನ್ನ ಮನೆಯಲ್ಲಿದ್ದದ್ದನ್ನು ಕಂಡಿದ್ದೇನೆ ನನ್ನ ಅಜ್ಜಿ ಸಾಕಮ್ಮನವರ ತವರು ಮನೆ ಸರ್ಜಾಪುರ ಆ ಮನೆತನಕ್ಕೆ ಶಿವಪೂಜೆಯವರೆಂದು ಅಡ್ಡ ಹೆಸರು ನಾನು ಬಹಳ ಚಿಕ್ಕಂದಿನಲ್ಲಿದ್ದಾಗ ನನ್ನ ಅಜ್ಜಿ ನನ್ನನ್ನು ನನ್ನ ತಾಯಿ ತಂದೆಯನ್ನು ಸರ್ಜಾಪುರಕ್ಕೆ ತನ್ನ ತಮ್ಮ ಶಿವಪೂಜೆ ನಾರಾಯಣಪ್ಪನವರ ಮನೆಗೆ ಕರೆದುಕೊಂಡು ಹೋಗಿದ್ದರು ನನ್ನ ಅಜ್ಜಿಯ ಅಣ್ಣ ಶಿವಪೂಜೆಯ ಅಪ್ಪಾಜಿಯವರು ಹಾಗೆ ಬಹುಶಃ ತೀರಿಕೊಂಡಿದ್ದರೋ ಹೇಗೋ ನಾರಾಯಣಪ್ಪನವರಿಗೆ ಪತ್ನಿವಿಯೋಗವಾಗಿತ್ತು ಆಗ ಆ ಮನೆಯಲ್ಲಿದ್ದವರು ಇಬ್ಬರೇ ನಾರಾಯಣಪ್ಪನವರು ಅವರ ಮಗ ಆತನ ಹೆಸರು ಸುಬ್ರಹ್ಮಣ್ಯ ಎಂದೋ ಏನೋ ನನಗೆ ಮರೆತು ಹೋಗಿದೆ ನಾರಾಯಣಪ್ಪನವರಿಗೆ ಇದ್ದ ಹುದ್ದೆ ಹಳ್ಳಿಯ ಪೋಸ್ಟ್ ಮ್ಯಾನ್ ಕೆಲಸ ಆದದ್ದರಿಂದಲೇ ಅವರನ್ನು ಅಂಚೆಯ ನಾರಾಯಣಪ್ಪ ಎಂದು ಕರೆಯುತ್ತಿದ್ದದ್ದು ಶರ್ ಸರ್ಜಾಪುರದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಆತ ಟಪ್ಪಲು ತೆಗೆದುಕೊಂಡು ಹೋಗಿ ಪಾವತಿ ಮಾಡಬೇಕಾದದ್ದು ಪೋಸ್ಟ್ ಆಫೀಸಿನವರು ಗ್ರಾಮಾಂತರಗಳಿಗೆ ಹೋಗಬೇಕಾದ ಪೋಸ್ಟ್ ಕಾರ್ಡ್ ಕಾಗದಗಳನ್ನು ಒಂದು ಚೀಲದಲ್ಲಿ ಹಾಕಿ ಮೂಲೆ ಮೂಟೆ ಕಟ್ಟಿ ಒಂದು ಕೋಲಿನ ಕೊನೆಗೆ ಅದನ್ನು ತಗುಲಿಸಿ ನಾರಾಯಣಪ್ಪನವರ ಕೈಗೆ ಕೊಡುವರು ಆ ಕೋಲಿಗೆ ಗೆಜ್ಜೆಯ ಸರಳುಗಳನ್ನು ಕಟ್ಟುವರು ಇದನ್ನು ಭುಜದ ಮೇಲಿರಿಸಿಕೊಂಡು ನಾರಾಯಣಪ್ಪನವರು ಬೇಗ ಬೇಗ ನಡೆಯುತ್ತಾ ಹೋಗುವರು ಗೆಜ್ಜೆ ಸುದ್ದಿನಿಂದ ಅಂಚೆ ಬರುತ್ತಿದೆ ಎಂದು ಜನ ತಿಳಿದುಕೊಳ್ಳುವರು ನಾರಾಯಣಪ್ಪನವರು ಅವಶ್ಯವಿದ್ದ ಕಡೆ ಸಂಚಿ ಬಿಚ್ಚಿ ಕಾಗದಗಳನ್ನು ಅಲ್ಲಲ್ಲಿ ವಿಲೇವಾರಿ ಮಾಡುವರು ಗ್ರಾಮಾಂತರಗಳ ಜನರಿಗೆ ಇದು ಅಭ್ಯಾಸವಾಗಿದ್ದರಿಂದ ಎಷ್ಟೋ ಮಂದಿ ಕಾಗದ ನಿರೀಕ್ಷಿಸುತ್ತಿದ್ದವರು ತಾವಾಗಿ ನಾರಾಯಣಪ್ಪನವರ ದಾರಿ ಕಾದು ತಮ್ಮ ಟಪಾಳನ್ನು ತೆಗೆದುಕೊಂಡು ಹೋಗುವರು ಈ ಹುದ್ದೆಯಿಂದ ನಾರಾಯಣಪ್ಪನವರಿಗೆ ದೊರಕುತ್ತಿದ್ದುದು ತಿಂಗಳಿಗೆ ಮೂರು ರೂಪಾಯಿ ಸಂಬಳ ಕೊಂಚೆ ಜಮೀನು ಇದ್ದಿರಬೇಕು ನಾರಾಯಣಪ್ಪನವರ ಮನೆ ಹಿಂದೆಯೆಂದು ಐವತ್ತು ಅರವತ್ತು ಅಂಕಣದಷ್ಟು ದೊಡ್ಡದಾಗಿತ್ತಂತೆ ನಾನು ನೋಡುವ ಒಳಗೆ ಅದರ ಬಹುಭಾಗ ಬಿದ್ದು ಹೋಗಿ ಎಂಟು ಹತ್ತು ಅಂಕಣ ಉಳಿದುಕೊಂಡಿತ್ತು ಅದು ಮಣ್ಣು ಮಾಳಿಗೆ ಅಲ್ಲಲ್ಲಿ ಸೋರುತ್ತಿತ್ತು ದೇವತಾ ಮೂರ್ತಿಗಳು ಅದರಲ್ಲಿ ಒಂದು ವಿಶೇಷ ಭದ್ರವಾಗಿದ್ದ ಒಂದು ಕೋಣೆ ದೇವರಿಗಾಗಿ ನಾನು ಅಲ್ಲಿ ನೋಡಿದಷ್ಟು ದೇವತಾ ಮೂರ್ತಿಗಳನ್ನು ಇನ್ನಲ್ಲೂ ಕಂಡಿಲ್ಲ ಯಾವ ಮಟ್ಟದಲ್ಲೂ ಅದಕ್ಕಿಂತ ಹೆಚ್ಚಾಗಿ ನಾನು ನೋಡಿಲ್ಲ ದೇವರಕೋಣೆಯಲ್ಲಿ ನೆಲದಿಂದ ಮಾಳಿಗೆಯವರೆಗೂ ಮೆಟ್ಟಲು ಮೆಟ್ಟಲಾಗಿ ಸುಮಾರು ಹದಿನೈದು ಇಪ್ಪತ್ತು ವಿಗ್ರಹಗಳು ವಿಷ್ಣುವಿನ ದಶಾವತಾರಗಳು ರಾಮ ಪಂಚಾಯತನ ಕೋದಂಡರಾಮ ಕೃಷ್ಣ ವಿಗ್ರಹಗಳು ಬೆಣ್ಣೆಕೃಷ್ಣ ದೊಗ್ಗಾಲಕೃಷ್ಣ ಗೋಪಿ ಕೃಷ್ಣ ಕಾಳೀಯ ಶ್ರೀನಿವಾಸ ಚಂದ್ರಶೇಖರ ಗೌರಿಶಂಕರ ಗಣೇಶ ಸುಬ್ರಹ್ಮಣ್ಯ ನವಗ್ರಹಗಳು ಅಂಬಿಕೆ ಮಹಾಲಕ್ಷ್ಮಿ ಮಹಾ ಮಹಿಷಾಸುರ ಮದ್ದಿನಿ ಇತ್ಯಾದಿ ಆಕಾರದಲ್ಲಿ ಹೇಗೋ ಗಾತ್ರದಲ್ಲಿ ಹಾಗೆ ಹೆಬ್ಬರಳ ಗಾತ್ರದಿಂದ ಹಿಡಿದು ಒಂದು ಒಂದೂವರೆ ಅಡಿಯಷ್ಟು ಎತ್ತರ ಈ ನೂರಾರು ವಿಗ್ರಹಗಳ ಜತೆಗೆ ಬಲಮುರಿ ಶಂಕ ಮರಕತಲಿಂಗ ಸ್ಫಟಿಕಲಿಂಗ ರಾಮಟಂಕಿ ವರಹ ಇವೆಲ್ಲ ಪೂಜೆಯಲ್ಲಿದ್ದವು ಪಾರ್ಥಿವ ಪೂಜೆ ನಾರಾಯಣಪ್ಪನವರು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ವಿಭೂತಿ ಧರಿಸಿ ಮೂರು ನಾಲ್ಕು ಸರಗಳನ್ನು ಹಾಕಿಕೊಂಡು ಮೊದಲು ಪಾರ್ಥಿವ ಪೂಜೆ ಮಾಡುವರು ಈ ಪಾರ್ಥಿವ ಪಾರ್ಥಿವಲಿಂಗ ಪೂಜೆಯ ಪದ್ಧತಿ ಈಗ ನನಗೆ ತಿಳಿದಿರುವಂತೆ ಎಲ್ಲೂ ಇಲ್ಲ ನನಗೆ ತೋರುತ್ತದೆ ಅದು ಸರ್ವೋತ್ಕೃಷ್ಟವಾದ ಏಕಾಂತ ಭಕ್ತಿ ಎಂದು ಭಕ್ತನು ಸುತ್ತದ ಮಣ್ಣನ್ನು ತಂದಿರಿಸಿಕೊಂಡಿರುತ್ತಾನೆ ಅದು ಒದ್ದೆಯಾಗಿರುತ್ತದೆ ಮಾರನೆಯ ದಿನ ಬೆಳಿಗ್ಗೆ ಸ್ನಾನ ಸಂಧಾದಿಗಳು ಮುಗಿದ ತರುವಾಯ ಆತನು ತನ್ನ ಎಡಗೈನಲ್ಲಿ ಆ ಮಣ್ಣಿನಿಂದ ಒಂದು ಶಿವಲಿಂಗದ ಪ್ರತೀಕವನ್ನು ಮಾಡಿ ಇರಿಸಿಕೊಳ್ಳುತ್ತಾನೆ ಮಾ ಅದನ್ನು ಬಲಗೈಯಿಂದ ಪೂಜಿಸುತ್ತಾನೆ ಆಗ ಹೇಳುವ ಮಂತ್ರಗಳೇ ನಿಧನ ನಮಃ ಇತ್ಯಾದಿಗಳು ಅದೇ ಅಂಗಯ್ಯ ಲಿಂಗ ಈ ಅರ್ಚನೆಗೆ ಬೇಕಾದದ್ದು ತುಂಬೆ ಮತ್ತು ಬಿಲ್ವ ಒಂದೊಂದು ಸಾರಿ ನಮ್ಮ ನಾರಾಯಣಪ್ಪನವರು ನೈವೇದ್ಯಕ್ಕೆ ಬೇರೆ ಏನು ಗತಿಯಿಲ್ಲದೆ ಕುದುರೆಗಾಗಿ ಇರಿಸಿಕೊಂಡಿದ್ದ ಹುರಿದ ಹುಳ್ಳಿಯನ್ನು ನೈವೇದ್ಯ ಮಾಡಿದ್ದ ಮಾಡಿದ್ದುಂಟಂತೆ ನಾರಾಯಣಪ್ಪನವರನ್ನು ಪೂಜಾ ದುರಂದರ ಎಂದು ಕರೆಯುತ್ತಿದ್ದರು ನಾನು ಸರ್ಜಾಪುರದಲ್ಲಿ ಅವರ ಮನೆಗೆ ಹೋಗಿದ್ದಾಗ ಒಂದು ಸಂದರ್ಭ ನಡೆಯಿತು ನಾರಾಯಣಪ್ಪನವರಿಗೆ ತಂಗಿ ತಂಗಿಯ ಮಕ್ಕಳು ಬಂದಿದ್ದಾರೆಂದು ಸಂತೋಷ ತಾವು ಅವರೊಡನೆ ಇರಬೇಕೆಂದು ಮನಸ್ಸು ಆದರೆ ಅಂಚೆಯನ್ನು ಹೊತ್ತು ಹೋಗಬೇಕಲ್ಲ ಈ ಕೆಲಸವನ್ನು ಮಗನಿಗೆ ಒಪ್ಪಿಸಿದರು ಆತ ಸಮರ್ಥ ಚಟುವಟಿಕೆಯುಳ್ಳವನು ತಂದೆಗೆ ತಕ್ಕ ಮಗ ಆತ ಸಂತೋಷದಿಂದ ಒಪ್ಪಿಕೊಂಡ ಆದರೆ ಅವನಿಗೆ ಆಗ ಆತನ ಮೈಮೇಲಿದ್ದ ಹುಟ್ಟ ಪಂಚೆಯವಿನ ಬೇರೆ ಬಟ್ಟೆ ಇರಲಿಲ್ಲ ಆತ ಮನೆಯಿಂದ ಹೊರಡುವ ಗಡಿಗೆಯಲ್ಲಿ ನಾರಾಯಣಪ್ಪನವರು ತಮ್ಮ ಮೈ ಪಂಚೆಯನ್ನು ಮಗನಿಗೆ ಕೊಟ್ಟರು ಮಗ ಕೇಳಿದ ನುಮೇ ಕಪ್ಪು ಕೊಂಚಾವ ನೀರನ್ನು ಹೊದ್ದುಕೊಳ್ಳುತ್ತಿ ಪರಮ ನಾರಾಯಣಪ್ಪನವರು ಪರಮೇಶ್ವರು ರುಡಿಚ್ಚಿನ ಪೈತೋಲು ಈಶ್ವರ ಕೊಟ್ಟ ಮೇಲ್ ಚರ್ಮ ಇದು ನನಗೆ ನೆನಪಿನಲ್ಲಿ ಆಳವಾಗಿ ಊರಿದೆ ನನ್ನ ಅಜ್ಜಿಯು ಮಿಕ್ಕವರು ನಕ್ಕರು ಅದು ಎಂಥ ನಗು ದಾರಿದ್ರ್ಯವನ್ನು ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನದ ನಗು ಅಪ್ಪಾಜಯ್ಯನವರ ಸಂಪಾದನೆ ನಾನು ಆ ದಿನ ಅಜ್ಜಿಯನ್ನು ಕೇಳಿದೆ ಈ ಮನೆ ಬಡವಾಗಿದೆ ಎಂದು ಆಕೆ ಹೇಳಿದರು ನಮ್ಮ ತಾತ ಅಪ್ಪಾಜಿಯ ಸರ್ಜಾಪುರದ ನವಾಬರ ಹತ್ತಿರ ಉದ್ಯೋಗದಲ್ಲಿದ್ದ ಗಲ್ಲಿದ್ದರು ಏನೋ ದೊಡ್ಡ ಉದ್ಯೋಗ ಆಗ ಸುಲ್ತಾನ ಯಾವುದು ಯಾವ ಯಾವುದೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇದ್ದದ್ದು ಪದ್ಧದನ್ನೆಲ್ಲ ಕೊಳ್ಳೆ ಹೊಡೆದುಕೊಂಡು ಬಂದು ರಾಶಿ ಹಾಕಿ ಹಾಕಿಡುತ್ತಿದ್ದ ಒಂದು ದಿನ ಆತ ನಮ್ಮ ತಾತನನ್ನು ಕರೆದು ಹೇಳಿದ ಅಪ್ಪಾಜಯ್ಯ ಇದರಲ್ಲಿ ನಿನಗೇನಾದರೂ ಬೇಕಿದ್ದರೆ ತಗೋ ಮಿಕ್ಕದನ್ನು ಬಾವಿಯಲ್ಲಿ ಹಾಕಿಸಿ ಬಿಡು ಬಿಡುತ್ತೇನೆ ಎಂದು ಆಗ ನಮ್ಮ ತಾತ ಆ ಪ್ರತಿಮೆಗಳನ್ನು ಶಾಲಿಗ್ರಾಮಗಳನ್ನು ಆರಿಸಿಕೊಂಡ ಆದರೆ ಮುಖ್ಯವಾದದ್ದನ್ನು ಮರೆತ ಇಷ್ಟು ದೇವತೆಗಳನ್ನು ಕೊಡುತ್ತಿ ನೀನು ಇದರ ಜೊತೆ ನೈವೇದ್ಯಕ್ಕಾಗಿ ನಾಸ್ಗೆರೆ ಗದ್ದೆ ಕೊಡು ಎಂದು ಕೇಳುವಷ್ಟು ಬುದ್ಧಿ ನನ್ನ ತಾತನಿಗೆ ಬರದೇ ಹೋಯಿತು ಈಗ ದೇವರು ನಮಗೆ ಬರವಾಗಿದೆ ದೀಪ ಹೊತ್ತಿ ಸಿಡುವುದಕ್ಕೆ ಗತಿಯಿಲ್ಲ ಇದು ನನ್ನ ಹುಟ್ಟಿದ ಮನೆಯ ಲಕ್ಷಣ ಇದನ್ನು ಹೇಳುವಾಗ ನನ್ನ ಅಜ್ಜಿಯ ಕಣ್ಣು ದೇವವಾಯಿತು ಶಿವಭಕ್ತಿ ಪಾರಮ್ಯ ಈಗ ಕಡೆಯ ದೃಶ್ಯ ನಾರಾಯಣಪ್ಪನವರ ಮಗನು ತೀರಿಕೊಂಡ ನಾರಾಯಣಪ್ಪನವರ ಮನೆ ಇದ್ದದ್ದು ಬಿದ್ದು ಹೋಯಿತು ಅವರು ತೀರಾ ಮುದುಕರಾದರು ಶಿವಪೂಜೆಯನ್ನು ಮಾತ್ರ ಬಿಡಲಿಲ್ಲ ಯಾರ ಮನೆಯ ಮುಂದೆಯೂ ಕೈಯ ಕೈ ಸಾಲೆಯಲ್ಲಿ ಕುಳಿತು ಕಾಲಕ್ಷೇಪ ಮಾಡುವರು ಗುಡಿಗೆ ಹೋಗುವುದಕ್ಕೆ ಕೂಡ ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ ಅವರಿಗೆ ಏನೂ ಬೇಕಾಗಿರಲಿಲ್ಲ ಆಯಾ ಮನೆಯ ಜನರಿಂದ ಎರಡು ಕೂಡ ನೀರು ಸೇರಿಸಿಕೊಂಡು ಸ್ನಾನ ಮಾಡುವರು ಅಂಗಳದಲ್ಲಿ ಕುಳಿತು ಶಿವ ಪೂಜೆ ಮಾಡುವರು ಮಂತ್ರಗಳ ಬಾಯಿಂದ ಉಚ್ಚಾರವಾಗುತ್ತಿತ್ತು ಅವರಿಗೆ ಅಷ್ಟರಿಂದಲೇ ತೃಪ್ತಿ ಶಿವ ಶಿವ ಮಹಾದೇವ ಸಂತೋಷ ಅವರು ಯಾರ ಮನೆಯೊಳಕ್ಕೂ ಹೋಗುತ್ತಿರಲಿಲ್ಲ ಸ್ನಾನಕ್ಕೆ ಮಾತ್ರ ಅಂಗಳ ಊರಲ್ಲಿ ಯಾರೋ ಬ್ರಾಹ್ಮಣರು ಮಧ್ಯಾಹ್ನದ ಹೊತ್ತಿಗೆ ತಂದಿಟ್ಟ ಒಂದೆರಡು ತುತ್ತನ್ನು ಕೈಸಾಲೆಯಲ್ಲಿಯೇ ತಿಂದು ಅಲ್ಲಿಯ ಮಲಗುವರು ಹೀಗೆ ಮುಗಿಯಿತು ಅವರ ಅವತಾರ ಅವರು ಒಂದು ದಿನವಾದರು ಒಂದು ಸಲವಾದರೂ ತಮಗೆ ಕಷ್ಟ ಬಂತೆಂದು ಹೇಳುವುದಿರಲಿ ತಮ್ಮಷ್ಟಕ್ಕೆ ತಾವು ಅಂದುಕೊಂಡದ್ದು ಇಲ್ಲ ಅಂತಹದ್ದು ಅವರ ಶಿವಭಕ್ತಿ